ಮೂವರು ಸಾರ್ವಜನಿಕರು ಕೆ ಶಂಕರನಾರಾಯಣರಾಯರು ನನಗೆ ಅತ್ಯಂತ ಪ್ರಿಯರಾದ ಸಾಧು ಸತ್ಪುರುಷರಲ್ಲಿ ಕೆ ಶಂಕರ ನಾರಾಯಣರಾಯರು ಅವರು ಇವರ ಪರಿಚಯ ನನಗೆ ಮೊದಲಾದಾಗ ಅವರು ಶಿವಮೊಗ್ಗದಲ್ಲಿ ಅಡ್ವೊಕೇಟರಾಗಿದ್ದರು ಅವರು ವಕೀಲ ವೃತ್ತಿಯಲ್ಲಿ ಮೊದಲನೆಯ ಶ್ರೇಣಿಗೆ ಸೇರಿದ್ದಲ್ಲದೆ ಸಾರ್ವಜನಿಕರಲ್ಲಿಯೂ ಮುಂದಾಳಾಗಿದ್ದರು ಒಂದಾನೊಂದು ಕಾಲದಲ್ಲಿ ಶಿವಮೊಗ್ಗಯ ಹಳೆಯ ಮೈಸೂರಿನ ರಾಜಕೀಯ ಕೇಂದ್ರವಾಗಿತ್ತು ಮೈಸೂರು ಬೆಂಗಳೂರುಗಳನ್ನು ಬಿಟ್ಟರೆ ದೇಶದ ರಾಜಕೀಯ ವಿಷಯಗಳಲ್ಲಿ ಶ್ರದ್ಧಾಶಕ್ತಿಗಳುಳ್ಳ ಮಹಾಜನರು ಅಲ್ಲಿ ಮಿಕ್ಕ ಮುಖ್ಯ ಜಿಲ್ಲೆ ಜಿಲ್ಲೆಗಳಿಗಿಂತ ಹೆಚ್ಚಾಗಿದ್ದರು ನಗರಸಭಾ ಎಂಬ ಸಂಸ್ಥೆಯ ಹೆಸರಿನಿಂದ ಶಿವಮೊಗ್ಗ ಪ್ರಾಂತದ ಮಹಾಜನರು ರಾಜಕೀಯ ವಿಚಾರ ನಡೆಸುತ್ತಿದ್ದರು ಆ ಸಭೆಯಲ್ಲಿ ಪ್ರಮುಖರಾಗಿದ್ದವರ ಪೈಕಿ ಶಂಕರನಾರಾಯಣರಾಯರು ಒಬ್ಬರು ಶಂಕರನಾರಾಯಣರಾಯರಿಗೆ ಆಗಾಗ ಕಷ್ಟಬರುತ್ತಿದ್ದುದು ಅವರ ಒಳ್ಳೆಯತನದ ಕಾರಣದಿಂದ ಯಾರು ಯಾರನ್ನೋ ನಂಬಿ ಮೋಸಕ್ಕೊಳಗಾದವರು ಹೀಗೆ ಅವರಿಗೆ ಕೈ ತುಂಬ ಸಂಪಾದನೆ ಇದ್ದರೂ ಅದರಲ್ಲಿ ಅರ್ಧದಷ್ಟು ಕೃತ್ರಿಮಕ್ಕೆ ಬಲಿಯಾಗುತ್ತಿತ್ತು ಮಿಕ್ಕರ್ಧದಷ್ಟು ದಾನ ಧರ್ಮಕ್ಕೆ ವಿನಿಯೋಗವಾಗುತ್ತಿತ್ತು ಶಂಕರನಾರಾಯಣರು ಥಿಯೋಸಫಿಕಲ್ ಸೊಸೈಟಿ ಸಂಸ್ಥೆಗೆ ಸೇರಿದ್ದವರು ಪೂರ ಭಗವದ್ಭಕ್ತ ಭಕ್ತರು ಪೂಜೆ ಪಾರಾಯಣ ವ್ರತ ಇದನ್ನೆಲ್ಲ ನಡೆಸುತ್ತಿದ್ದವರು ಆದ್ದರಿಂದ ಅವರಿಗೆ ಮೋಸ ಸುಲಭವಾಗಿತ್ತು ಅವರು ನ್ಯಾಯಶಾಸ್ತ್ರದಲ್ಲಿ ಮೇಲ್ದರ್ಜೆಯ ಪಾಂಡಿತ್ಯ ಪಡೆದಿದ್ದವರು ಸತ್ಯಕ್ಕಾಗಿ ನಿಲ್ಲುವುದರಲ್ಲಿ ನಿರ್ಭೀತರು ಮತ್ತು ವಾದದಲ್ಲಿ ಜಡ್ಜಿಗಳ ಮತ್ತು ಕಷಿ ಕಕ್ಷಿಗಾರರ ಮೆಚ್ಚುಗೆಯನ್ನು ಸಂಪಾದಿಸಿದ್ದವರು ಒಳ್ಳೆಯ ವಾಜ್ಞೆ ಪರಿಚಯ ಮೈಸೂರು ವೃತ್ತ ಪತ್ರಿಕಾ ವಾಗ್ಬಂಧನದ ಕಾನೂನು ಆಯಿತಷ್ಟೇ ಆ ಕಾನೂನನ್ನು ಕಂಡಿಸಿ ಸರ್ಕಾರವನ್ನು ಪ್ರತಿಭಟಿಸಿದವರಲ್ಲಿ ಶಂಕರನಾರಾಯಣರಾಯರು ಎಸ್ಆರ್ ಬಾಲಕೃಷ್ಣ ರಾಯರು ಅತಿ ಮುಖ್ಯರು ಶಂಕರನಾರಾಯಣರಾಯರ ಹೆಸರು ನನಗೆ ತಿಳಿದುಬಂದದ್ದು ಆ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಪತ್ರಿಕಾ ಶಾಸನವನ್ನು ಖಂಡಿಸಿ ಅವರು ಮಾಡಿದ ಭಾಷಣಗಳಿಂದ ಆಗ ನಾನು ಅವರ ಪರಿಚಯವನ್ನು ಸಂಪಾದಿಸಿಕೊಂಡೆ ಸಾವಿರದ ಒಂಬೈನೂರ ಹದಿನಾಲ್ಕು ಶಂಕರನಾರಾಯಣರಾಯರು ಶಿವಮೊಗ್ಗಯನ್ನು ವಕೀಲ ವೃತ್ತಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ಡಿಸ್ಟಿಕ್ಟ್ ಜಡ್ಜ್ ಆಗಿ ಬಂದು ಸೇರಿದರು ಅಲ್ಲಿಂದ ಆಚೆಗೆ ಅವರಿಗೂ ನನಗೂ ಬಳಗೆ ಹೆಚ್ಚಾಯಿತು ಅವರ ಸ್ವಭಾವಕ್ಕೆ ನಿದರ್ಶನವಾಗಿ ಒಂದೆರಡು ಸಂಗತಿಗಳನ್ನು ಹೇಳಬಯಸ ಹೇಳಬಹುದೆನಿಸುತ್ತದೆ ಶಂಕರನಾರಾಯಣರಾಯರು ಯಾವಾಗಲೂ ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸವಾಗಿರುತ್ತಿದ್ದರು ಮನೆಯ ತುಂಬಾ ಜನ ಇರುತ್ತಿದ್ದರು ಬಂಧುಗಳು ಸ್ನೇಹಿತರು ಇತರರು ಒಂದು ದಿನ ಶಂಕರ ಕೈಗೆ ಒಂದು ಪತ್ರ ಬಂತು ಅದು ಪೋಸ್ಟ್ ಮೂಲಕ ಅದರಲ್ಲಿ ಇದ್ದ ಒಬ್ಬ ಹೆಂಗಸ ಹೆಂಗಸಿನದು ಆಕೆ ಬರೆದಿದ್ದಳು ನನ್ನ ಗಂಡ ಸಂಪಾಜಿ ಸಂಪಾದಿಸುವುದಕ್ಕೆಂದು ಬೆಂಗಳೂರಿಗೆ ಬಂದ ಆತ ನಿಮ್ಮ ಆಶ್ರಯದಲ್ಲಿರುವುದಾಗಿ ನನಗೆ ಹೇಳಿದ ಆದರೆ ಎರಡು ಮೂರು ತಿಂಗಳಾದರೂ ಆತನಿಂದ ನನಗೆ ಪತ್ರ ಬಂದಿಲ್ಲ ಆತನ ಕ್ಷೇಮ ಸಮಾಚಾರ ನನಗೆ ತಿಳಿದಿಲ್ಲ ಆದ್ದರಿಂದ ಮನಸ್ಸಿಗೆ ತುಂಬಾ ಚಿಂತೆಯಾಗಿದೆ ಆತ ತಮ್ಮಲ್ಲಿದ್ದಾರೆಯೇ ಚಾಕರಿ ಆಗಿದೆಯೇ ದಯಮಾಡಿ ತಿಳಿಸಬೇಕು ಈ ಕಾಗದ ತಮ್ಮ ಕೈಗೆ ಬಂದ ಹೊತ್ತಿನಲ್ಲಿ ಶಂಕರನಾರಾಯಣ ರಾಯರು ಆಫೀಸಿಗೆ ಹೊರಡುವ ಅವಸರದಲ್ಲಿದ್ದರು ತಮ್ಮ ಭಾರೆಯನ್ನು ಕರೆದು ಅವರ ಕೈಗೆ ಆ ಕಾಗದ ಕೊಟ್ಟು ಇದೇನೋ ಹೆಂಗಸರ ಕಾಗದ ಅದಕ್ಕೆ ಏನೋ ಜವಾಬು ಕೊಡಬೇಕು ಕೊಡಿ ಎಂದು ಹೇಳಿ ಹೊರಟು ಹೋದರು ಇನ್ನೊಂದು ತಿಂಗಳು ಕಳೆಯಿತು ಮತ್ತೆ ಆಕೆಯಿಂದ ಕಾಗದ ಬಂತು ಶಂಕರ ಈ ಸಾರಿಯೂ ಅದನ್ನು ಹೆಂಡತಿಯ ಕೈಗೆ ಕೊಟ್ಟು ವಿಷಯ ಅಲ್ಲಿಗೆ ಮುಗಿತೆ ಮುಗಿಯಿತೆಂದು ತಿಂಗಳು ಕಳೆದ ಮೇಲೆ ಆಕೆಯಿಂದ ಮತ್ತೂ ಒಂದು ಕಾಗದ ಬಂತು ಅದನ್ನು ಶಂಕರ ನಾರಾಯಣರಾಯರು ತಮ್ಮ ಹೆಂಡತಿಯ ಕೈಗೆ ಕೊಟ್ಟರು ಈ ಸಾರಿ ಆಕೆಯ ಒಂದು ಕೆಲಸ ಮಾಡಿದರು ಆ ದಿನದಿಂದ ಮುಂದಿನ ಭಾನುವಾರ ಶಂಕರ ಭೋಜನದ ವೇಳೆಗೆ ಮನೆಯಲ್ಲೇ ಇದ್ದು ಪಂಕ್ತಿಯಲ್ಲಿ ಕೂಡತಕ್ಕದ್ದೆಂದು ಅಪ್ಪಣೆ ಮಾಡಿದರು ಅದರಂತೆ ಆ ಬಾನುವಾರ ಭೋಜನ ನಡೆಯಿತು ಇಪ್ಪತ್ತು ಇಪ್ಪತ್ತೈದು ಮಂದಿ ಕುಳಿತಿದ್ದರು ಆಗ ಆಕೆ ಬಂದು ಯಜಮಾನರ ಪಕ್ಕದಲ್ಲಿ ನಿಂತು ಕೈ ಅಲ್ಲಿ ನೋಡ್ರಿ ಸಾಲಿನಲ್ಲಿ ಆ ಕಡೆಯಿಂದ ಮನುಷ್ಯ ಇದ್ದಾನಲ್ಲ ಆತನ ಹೆಂಡತಿಯೇ ಆ ಕಾಗದ ಬರೆದಿರುವುದು ವಿಷಯ ವಿಚಾರಿಸಿರಿ ಅನಂತರ ವಿಚಾರ ನಡೆಯಿತು ತಮ್ಮ ಮನೆಯಲ್ಲಿ ನಾಲ್ಕೈದು ತಿಂಗಳಿಂದ ಊತ ಮಾಡಿಕೊಂಡಿದ್ದ ಮನುಷ್ಯನನ್ನು ಈತ ಯಾರು ಏತಕ್ಕಾಗಿ ಬಂದ ಎಂದು ವಿಚಾರ ಮಾಡುವ ಗೋಜಿಗೆ ಹೋಗಲಿಲ್ಲ ಶಂಕರನಾರಾಯಣರಾಯರು ಸತ್ರ ನಡೆಯುತ್ತಿತ್ತು ಶಿವಸತ್ರ ಯಾರು ಯಾರಿಗೆ ಊಟ ಲಭ್ಯವೋ ಅವರವರ ಅವರವರಿಗೆ ಎಲ್ಲಾ ಈಶ್ವರ ಎಂದು ಇದ್ದರು ಶಂಕರನಾರಾಯಣ ಗೋವಿಂದ ರಾಘವಯ್ಯರ್ ಹೀಗೆ ಇದ್ದ ಇನ್ನೊಬ್ಬರ ಹೆಸರು ನನ್ನ ತಿಳುವಳಿಕೆಯಲ್ಲಿದೆ ಮದರಾಸಿನಲ್ಲಿ ಎಲ್ ಎ ಗೋವಿಂದರಾವಯ್ಯರ್ ಎಂಬ ಪ್ರಸಿದ್ಧ ವಕೀಲರಿದ್ದರು ಅವರಿಗೆ ದಿವಾನ್ ಬಹದ್ದೂರ್ ಮೊದಲಾದ ಪ್ರಶಸ್ತಿಗಳು ಬಂದಿದ್ದವು ಅವರು ಮಹಾವಾಗ್ಮಿ ಲಾಶಾಸ್ತ್ರದಲ್ಲಿ ಉದ್ದಮ ಸಂಸ್ಕೃತ ವ್ಯಾಕರಣದಲ್ಲಿಯೂ ಹಾಗೆಯೇ ಅವರು ಕೆಲವು ಕಾಲ ತತ್ವಶಾಸ್ತ್ರ ಬೋಧಕರಾಗಿದ್ದರು ಬೇಸಿಗೆ ಕಾಲದಲ್ಲಿ ಬೆಂಗಳೂರಿಗೆ ಬಂದಿರುತ್ತಿದ್ದರು ಒಂದೊಂದು ಸಾರಿ ಹಂಪೆಗೆ ಹೋಗುವರು ಸ್ನಾನ ಪೂಜೆಗಳ ನಂತರ ವಿರೂಪಾಕ್ಷ ದೇವಾಲಯದ ಗೋಪುರದ ಎರಡನೇ ಅಂತಸ್ತಿನಲ್ಲಿ ಹೋಗಿ ಸೇರುವರು ಹನ್ನೆರಡು ಗಂಟೆಯವರೆಗೂ ಅಲ್ಲಿ ಗ್ರಂಥವ್ಯಾಸಂಗ ವಿಶೇಷವಾಗಿ ಉಪನಿಷತ್ತುಗಳು ವೇದ ಭಾಗಗಳು ಈ ಮಹನೀಯರ ಮನೆಯೂ ಒಂದು ಧರ್ಮಸತ್ರ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಆಧಾರ ಭೋಜನ ಕಾಲದಲ್ಲಿ ಯಾರು ಬೇಕಾದರೂ ಹೋಗಿ ಒಂದು ಎಲೆಯ ಮುಂದೆ ಕುಳಿತರೆ ಸರಿ ನೀವು ಯಾರು ಏನು ಮಾಡುತ್ತಿದ್ದೀರಿ ಎಂದು ಕೇಳುವವರೇ ಇಲ್ಲ ಮನುಷ್ಯ ಎಲೆಯ ಮುಂದೆ ಕುಳಿತರೆ ಅವನಿಗೆ ಪುಷ್ಕಳವಾಗಿ ಬಳಸ್ ಬಳಸಬೇಕಾದದ್ದು ಪರಿಚಾರಿಕರಿಗೆ ನಿಯತವಾಗಿದ್ದ ಕರ್ತವ್ಯ ಹೀಗೆ ನಡೆಯಿತು ಕಳೆಯವರೆಗೂ ಬಡ ಯಾಚಕರಿಗೆ ದಾನ ಮಾಡಿ ದಾನ ಮಾಡಿ ಹಣ ಕಳೆದುಕೊಂಡವನ ಬಡತನ ಒಂದು ದೊಡ್ಡ ಸೊಗಸೆಂದು ಕವಿ ಹೇಳಿದ್ದಾನೆ ಸಾವಿರದ ಒಂಬೈನೂರ ಬೆಂಗಳೂರು ಮಹಾಜನರಲ್ಲಿ ಒಂದು ಹೊಸ ಭೀತಿ ಹರಡಿತ್ತು ಜರ್ಮನಿ ದೇಶದ ಎಮ್ಡನ್ ಹಡಗು ಮದರಾಸಿನ ಬಳಿ ಕಾಣಿಸಿಕೊಂಡು ಅಪಗಾತ ಮಾಡುವ ಸೂಚನೆಯನ್ನು ತೋರಿಸಿತ್ತು ಜರ್ಮನಿಯ ದಾಳಿ ಯಾವಾಗ ಎಲ್ಲಿ ಯಾವ ರೂಪದಲ್ಲಿ ಬಂದಿತ್ತೋ ಎಂದು ಜನಕ್ಕೆ ಭಯ ಹೊರಗಣಿಂದ ದಾಳಿ ನಡೆದು ಜನದ ಮನಸ್ಸು ಚದುರಿ ಚದರಿರುವಾಗ ಊರಿನಲ್ಲಿನ ಪುಂಡ ಅದನ್ನೇ ಒಂದು ನೆಮ ಮಾಡಿಕೊಂಡು ಎಲ್ಲಿ ಎದ್ದು ಬಂದಾರೋ ಎಂಬುದು ಇನ್ನೊಂದು ಭಯ ಈ ಭಯಗಳಿಂದ ಜನ ತಲ್ಲಣಿಸುತ್ತಿದ್ದಾಗ ಅವರಿಗೆ ಒಂದು ಧೈರ್ಯವನ್ನುಂಟು ಮಾಡಿ ಪ್ರತಿಭಟನಾ ಶಕ್ತಿಯನ್ನುಂಟು ಮಾಡಿಕೊಡಬೇಕೆಂಬ ಉದ್ದೇಶದಿಂದ ಕೆಲವರು ಪ್ರಜಾ ಆತ್ಮರಕ್ಷಣಾ ಸಮಿತಿ ಎಂಬ ಒಂದು ಸಂಸ್ಥೆಯನ್ನು ಬಸವನಗುಡಿಯಲ್ಲಿ ಮಾಡಿಕೊಂಡೆವು ಆ ಸಂಸ್ಥೆಯ ಮುಖ್ಯ ಕಾರ್ಯವೆಂದರೆ ಪ್ರತಿ ರಾತ್ರಿಯೂ ನಾಲ್ಕು ಮಂದಿ ಯುವಕರು ಒಂದೊಂದು ಗುಂಪು ಮಾಡಿಕೊಂಡು ಬೀದಿ ಬೀದಿಯು ಗಸ್ತು ತಿರುಗತಕ್ಕದ್ದು ಮತ್ತು ಜನಕ್ಕೆ ಎಚ್ಚರಿಕೆ ಕೊಡತಕ್ಕದ್ದು ಈ ಕೆಲಸಕ್ಕಾಗಿ ಕೆಲವು ಸೌಕರ್ಯಗಳು ಬೇಕಾಯಿತು ಗಸ್ತು ತಿರುಗುವ ಯುವಕರಿಗೆ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ದೊಣ್ಣೆ ಒಂದೊಂದು ಗುಂಪಿಗೆ ಒಂದೊಂದು ಲಾಂದ್ರಾ ಗಸ್ತು ತಿರುಗಿ ಆಯಾಸಪಟ್ಟವರಿಗೆ ರಾತ್ರಿ ಒಂದೆರಡು ಸಾರಿ ಟೀ ಅಥವಾ ಕಾಫಿ ಆ ಅನುಕೂಲಗಳನ್ನು ಒದಗಿಸಲು ಒಂದಿಷ್ಟು ಹಣ ಶೇಖರಿಸಬೇಕೆಂದು ಗೊತ್ತು ಮಾಡಿಕೊಂಡೆವು ಅದರಂತೆ ಬಸವನಗುಡಿಯ ಕೆಲ ಮಂದಿ ಪ್ರಮುಖ ಜನರಿಗೆ ಕಾಗದ ಬರೆದು ಎರಡು ಬೇಡಿಕೆಗಳನ್ನು ಸಲ್ಲಿಸಿದೆವು ರಜಿಗೆ ಹಣಕ್ಕಾಗಿ ಚಂದ ರಸ್ತು ಗುಂಪಿಗೆ ಸೇರಲು ಒಂದೊಂದು ಮನೆಯಿಂದ ಒಬ್ಬೊಬ್ಬಾಳು ಇಂತಹ ಕಾಗದವೊಂದು ಶಂಕರನಾರಾಯಣರಾಯವರಿಗೂ ಹೋಯಿತು ಇನ್ನೂ ಕೆಲ ದೊಡ್ಡ ಮನುಷ್ಯರಿಗೂ ಹೋಯಿತು ಯಾರಿಂದಲೂ ಜವಾಬು ಬರಲಿಲ್ಲ ನಮ್ಮ ಹುಡುಗರಲ್ಲಿ ಕೆಲವರು ತಾಳ್ಮೆ ಕಳೆದುಕೊಂಡು ಏನು ಸರ್ ನೀವು ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರು ಎಂದು ಹೇಳುತ್ತೀರಲ್ಲ ಇದೇನೆ ಸರ್ ದೊಡ್ಡ ಮನುಷ್ಯತನ ಅವರು ಬರದಿದ್ದರೆ ನಾವು ಅವರ ಮನೆ ಕಾಯಲು ಹೋಗಬೇಕಾದದ್ದಕ್ಕೆ ಹೀಗೆಲ್ಲ ಕೋಗಾಡುತ್ತಿದ್ದರು ದೇಶ ಕಾರ್ಯ ಶ್ರದ್ಧೆ ನನ್ನ ಕಾಗದ ಹೋಗಿ ಒಂದು ತಿಂಗಳಾದ ಮೇಲೆ ಒಂದು ಜವಾಬು ಬಂತು ಅದು ಶಂಕರ ರಾಯರಿಂದ ಅದರ ವಿವರ ಹೀಗೆ ನಿಮ್ಮ ಕಾಗದ ಬಂದಾಗ ನಾನು ಊರಿನಲ್ಲಿರಲಿಲ್ಲ ನಿನ್ನೆ ಸಂಜೆ ಬಂದೆ ಅದನ್ನು ನೋಡಿ ಈಗ ಉತ್ತರ ಬರೆಯುತ್ತಿದ್ದೇನೆ ತಡವಾದದ್ದಕ್ಕಾಗಿ ಕ್ಷಮೆ ಬಿಡುತ್ತೇನೆ ನೀವು ಮಾಡಿರುವ ಏರ್ಪಾಟು ತುಂಬಾ ಅವಶ್ಯವಾದದ್ದು ತುಂಬಾ ಶ್ಲಾಘ್ಯವಾದದ್ದು ಅದರ ಖರ್ಚಿಗಾಗಿ ಇದರೊಡನೆ ಒಂದು ಮೊಬಲಗನ್ನು ಚೆಕ್ ಮೂಲಕ ಕಳುಹಿಸಿದ್ದೇನೆ ಇದನ್ನು ಸ್ವೀಕರಿಸಬೇಕು ಮತ್ತು ಸಾರದೇ ಹೋದಲ್ಲಿ ಪುನಃ ನನ್ನನ್ನು ಹಣಕ್ಕಾಗಿ ಕೇಳಬೇಕು ಹಣದ ಅಭಾವದ ಕಾರಣದಿಂದ ಕೆಲಸ ನಿಲ್ಲಿಸಬಾರದು ನಾನು ನನ್ನ ಮಗನಿಗೆ ಗಸ್ತು ಗುಂಪಿಗೆ ಸೇರಬೇಕೆಂದು ಹೇಳಿದ್ದೇನೆ ನನ್ನಿಂದ ಉಪಯೋಗವಾಗುವುದಾದರೆ ನಾನೇ ಬರಲು ಸಿದ್ದನಾಗಿದ್ದೇನೆ ನನ್ನಿಂದ ಏನು ಸಹಾಯವಾಗಬಹುದೆಂದು ಯಾವಾಗ ನಿಮಗೆ ತೋರಿದರೂ ಅದನ್ನು ನನಗೆ ಅಪ್ಪಣೆ ಮಾಡಲು ನೀವು ಸ್ವತಂತ್ರರಿದ್ದೀರಿ ಇಂಥವರು ಶಂಕರನಾರಾಯಣ ಬಾಲಕೃಷ್ಣರಾಯರು ಶಂಕರನಾರಾಯಣರಾಯರ ಹೆಸರು ಜ್ಞಾಪಕಕ್ಕೆ ಬಂದಾಗ ಅವರ ಜೊತೆಯಲ್ಲಿಯೇ ಬರುವುದು ಎಸ್ಆರ್ ಬಾಲಕೃಷ್ಣರಾಯರ ಹೆಸರು ಶಂಕರನಾರಾಯಣರಾಯರು ಬಾಲಕೃಷ್ಣರಾಯರು ಶಿವಮೊಗ್ಗಿಯ ಯಮಳರೆಂದು ಹೇಳುವುದು ವಾಡಿಕೆಯಾಗಿತ್ತು ಅಷ್ಟುಮಟ್ಟಿನದು ಅವರ ಅನ್ಯೋನ್ಯ ಬಾಲಕೃಷ್ಣ ವಕೀಲರು ಮತ್ತು ಆ ವೃತ್ತಿಯಲ್ಲಿ ವಯಸ್ಸಿನಲ್ಲಿಯೂ ಅವರು ಶಂಕರನಾರಾಯಣ ರಾಯರಿಗೆ ಸರಿಸಮಾನ ಸಮಾನರೆಂದು ತೋರುತ್ತದೆ ಅನೇಕ ವಿಷಯಗಳಲ್ಲಿ ವಿಷಯಗಳಲ್ಲಿ ಅವರಿಬ್ಬರು ಸಮಾನ ಧರ್ಮಿಗಳು ಸರಕಾರವನ್ನು ನಿರ್ದಾಕ್ಷಿಣ್ಯವಾಗಿ ಪರೀಕ್ಷೆ ಮಾಡುವುದು ಪ್ರಜಾತತ್ವವನ್ನು ಎತ್ತಿಹಿಡಿಯುವುದು ತೆರಿಗೆ ಸುಂಕಗಳ ಭಾರವನ್ನು ಇಳಿಸುವುದು ಈ ಉದ್ದೇಶಗಳಲ್ಲಿ ಇಬ್ಬರದ್ದು ಸಮಾನ ವಾದ ಉತ್ಸಾಹ ಸಾವಿರದ ಒಂಬೈನೂರ ಎಂಟು ಪತ್ರಿಕಾ ವಾಗ್ಬಂಧನ ಕಾನೂನನ್ನು ಖಂಡಿಸುವುದರಲ್ಲಿ ಬಾಲಕೃಷ್ಣ ರಾಯರದ್ದು ಮೇಲ್ಗೈ ನನಗೆ ಅವರ ಪರಿಚಯವಾದದ್ದು ಆ ಸಂದ ಸಂದರ್ಭದಲ್ಲಿಯೇ ಬಾಲಕೃಷ್ಣ ನಾರಾಯಣರಾಯರು ಎಷ್ಟೋ ವಿಷಯಗಳಲ್ಲಿ ಅವಳಿ ಜವಳಿಯಂತೆ ಇದ್ದವರು ಆದರೆ ಅವರಲ್ಲಿ ವೈಲಾಕ್ಷಣ್ಯಗಳೂ ಉಂಟು ಬಾಲಕೃಷ್ಣ ರಾಯರು ಮಾತಿನಲ್ಲಿಯೂ ನಡವಳಿಕೆಯಲ್ಲಿಯೂ ಅವರೊಡನೆ ಸಲಿಗೆ ತೆಗೆದುಕೊಳ್ಳಲಾಗುತ್ತಿರಲಿಲ್ಲ ಸಾರ್ವಜನಿಕ ಭಾಷಣದಲ್ಲಿಯೂ ಹಾಗೆ ಬಾಲಕೃಷ್ಣ ವಾಸ್ತವಿಕಾಂಶಗಳ ಆಧಾರವಿರಬೇಕು ಮತ್ತು ವಾದವು ಕಾರ್ಯ ಕಾರಣ ಕಾರ್ಯಕಾರಣಸರಣಿಯನ್ನು ತಪ್ಪದೆ ಹೊಂದಿಕೊಂಡಿರಬೇಕು ಒಂದು ಮಾತು ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ ಎಂಬ ಬೋಲಾಬಾಯಿ ಧೋರಣೆಯಿಲ್ಲ ಮತ್ತು ಭಾಷಣದಲ್ಲಿ ಅಲಂಕಾರವಾಗಲಿ ಅತ್ಯುಕ್ತಿಯಾಗಲಿ ಇರುತ್ತಿರಲಿಲ್ಲ ಅವರು ಲೆಕ್ಕಾಚಾರಸ್ಥರು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ವಿಶ್ವೇಶ್ವರಯ್ಯನವರ ದಿವಾನಗಿರಿಯಲ್ಲಿ ಸಂಸ್ಥಾನದ ಆಯವ್ಯಯಗಳನ್ನು ಪರೀಕ್ಷೆ ಮಾಡಿ ಎಲ್ಲಿ ದುಂದಾಗುತ್ತಿದೆ ಎಲ್ಲಿ ವೆಚ್ಚವನ್ನು ತೆಗೆಸಬಹುದು ಎಂದು ಶೋಧಿಸಿ ಶಿಫಾರಸುಗಳನ್ನು ಮಾಡುವುದಕ್ಕಾಗಿ ಒಂದು ಸಮಿತಿ ಏರ್ಪಾಡಾಯಿತು ಆ ಸಮಿತಿಗೆ ಬಾಲಕೃಷ್ಣ ರಾಯರು ಸದಸ್ಯರಾಗಿದ್ದರು ಆಗವರು ಸುಮಾರು ಮೂರು ನಾಲ್ಕು ತಿಂಗಳ ಕಾಲ ಸಮಿತಿಯ ಕೆಲಸಕ್ಕಾಗಿ ಬೆಂಗಳೂರು ನೆಲೆ ಅವರು ಶಂಕರಪುರದ ಉತ್ತರಾದಿಮಠದ ಒಂದು ಮನೆಯಲ್ಲಿ ವಾಸವಿದ್ದರು ನಾನು ವಾಸವಿದ್ದ ಮನೆಗೂ ಸಮೀಪ ಹತ್ತು ಹದಿನೈದು ಗಜ ಇದು ನಾವಿಬ್ಬರೂ ಪದೇ ಪದೇ ಕಳೆದು ಪ್ರಶ್ನೆಗಳನ್ನು ಚರ್ಚಿಸಲು ಅನುಕೂಲವಾಯಿತು ಆಗ ನಾನು ಕಂಡುಕೊಂಡೆ ಅವರ ವ್ಯಾಸಂಗ ವಿಧಾನವನ್ನು ಅದು ಬಹುಶಃ ಗೋಖಲೆಯವರು ಒಪ್ಪಿ ಮೆಚ್ಚಿಕೊಳ್ಳುತ್ತಿದ್ದ ವಿಧಾನ ವಿಷಯದ ಒಂದೊಂದು ಅಂಶವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ತೆಗೆದುಕೊಂಡು ತೂಕ ಮಾಡಿ ಅದರ ಪೂರ್ವಾಪರ ಸಂದರ್ಭಗಳನ್ನು ವಿಮರ್ಶೆ ಮಾಡಿ ಹೀಗೆ ಒಂದು ವಾಸ್ತವಿಕ ಬುದ್ದಿಯಿಂದ ಆ ಸಂಗತಿಗೆ ಬೆಲೆ ಕಟ್ಟತಕ್ಕದ್ದು ಈ ಬಗೆಯ ವ್ಯಾಸಂಗ ಕಷ್ಟಸಾಧ್ಯವಾದದ್ದು ಬೇಸರವನ್ನುಂಟು ಮಾಡತಕ್ಕದ್ದು ಆದರೆ ಅನಿವಾರ್ಯವಾದದ್ದು ಸಾರ್ವಜನಿಕ ಹಿತವನ್ನು ಪ್ರವರ್ತನ ಮಾಡಬೇಕೆಂಬ ಮನಸ್ಸುಳ್ಳವನು ಪ್ರಾಮಾಣಿಕನಾಗಿದ್ದ ಪಕ್ಷದಲ್ಲಿ ತನ್ನ ಮುಂದಿರುವ ಪ್ರಶ್ನೆಯ ಅಂಶಗಳನ್ನು ಬಿಡಿಸಿ ಬಿಡಿಸಿ ದುಃಖ ಮಾಡಿ ಒಂದೊಂದಕ್ಕೂ ಅದಕ್ಕೆ ಸಲ್ಲುವ ಬೆಲೆಯನ್ನು ಸಲ್ಲಿಸಬೇಕಾದದ್ದು ಅವನ ಕರ್ತವ್ಯ ಕೈ ಬಾಯಿಬಣ್ಣ ಎಂಬ ಸುಲಭದ ನೀತಿ ಅಲ್ಲಿ ತಕ್ಕದ್ದಲ್ಲ ಇದನ್ನು ಬಾಲಕೃಷ್ಣರಾಯರು ಚೆನ್ನಾಗಿ ಗ್ರಹಿಸಿದ್ದರು ಆದ್ದರಿಂದ ದುಡುಕಿನ ಮಾತು ಅವರ ಬಾಯಿಯಿಂದ ಬಾರದು ಅವರ ಮಾತಿನಲ್ಲಿ ಕಾರಕ್ಕಿಂತ ಉದ್ವೇಗಕ್ಕಿಂತ ಕಾರಣ ಸಮ ಸಾಮಂಜಸ್ಯವು ಒಡಂಬಡಿಸುವ ಮನೋಭಾವವು ಹೆಚ್ಚಾಗಿ ತೋರಿಬರುತ್ತಿತ್ತು ಬಾಲಕೃಷ್ಣರಾಯರು ಮತಶ್ರದ್ಧೆ ಇದ್ದವರು ಆಗಾಗ ಹಂಪೆಗೆ ಹೋಗಿ ನವವೃಂದಾವನ ಸನ್ನಿಧಿಯಲ್ಲಿ ಸೇವೆ ಮಾಡಿ ಬರುವರು ಅವರು ಸದಾಚಾರ ಸಂಪನ್ನರು ನಡೆನುಡಿಗಳಲ್ಲಿ ಸ್ವ ಸಮಾಜ ಸಮತರಾಗಿದ್ದವರು ನಮ್ಮ ಸಾರ್ವಜನಿಕರಲ್ಲಿ ಬಾಲಕೃಷ್ಣರಾಯರಂತವರು ಅಧಿಕ ಸಂಖ್ಯೆಯವರಾಗಿದ್ದಾಗ ಪ್ರಜಾರಾಜ್ಯ ಪದ್ಧತಿಗೆ ನಾನು ಮನಸಾರೆ ತಲೆಬಾಗಬಹುದು ವಾಸುದೇವರಾಯರು ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರ್ ವಾಸುದೇವರಾಯರು ಅವರ ಅಣ್ಣಂದಿರು ಶ್ರೀನಿವಾಸರಾಯರಂತೆಯೇ ಸುಮಾರು ಇಪ್ಪತ್ತೈದು ವರ್ಷ ಕಾಲ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು ಅವರಿಬ್ಬರು ವೆಂಕಟಕೃಷ್ಣಯ್ಯನವರ ಸಮೀಪದ ಮಿತ್ರಗೋಷ್ಠಿಗೆ ಸೇರಿದವರು ಸಭೆಯಲ್ಲಿ ಇಬ್ಬರು ಪಕ್ಕಪಕ್ಕದಲ್ಲಿ ಕೂಡುತ್ತಿದ್ದರು ಸಭಿಕರಿಗೆ ಸಾಮಾನ್ಯವಾಗಿ ಅವರಿಬ್ಬರಲ್ಲಿಯೂ ಒಂದೇ ತೆರನಾದ ಗೌರವ ಇಬ್ಬರೂ ವಿಶ್ವಾಸಾರ್ಹರು ಆದರೆ ಸಭಾಕಾಲದಲ್ಲಿ ವಿಷಯಗಳು ಚರ್ಚೆಗೆ ಬಂದಾಗ ಇಬ್ಬರ ದಾರಿಗಳು ಬೇರೆ ಬೇರೆ ಶ್ರೀನಿವಾಸರಾಯರು ಭಾಷಣ ಮುಗಿಸಿ ಕೂಡುತ್ತಿದ್ದಂತೆಯೇ ಅವರ ಪಕ್ಕದ ಕುರ್ಚಿಯಿಂದ ವಾಸುದೇವರಾಯರು ಎದ್ದು ನಿಂತು ಸ್ವಾಮಿ ಹಿಂದಿನ ಭಾಷಣಕಾರರು ಎಂದು ಅಥವಾ ಶ್ರೀನಿವಾಸರಾಯರು ಅಪ್ಪಣೆಗೊಳ್ಳಿಸಿದ್ದನ್ನು ಒಪ್ಪುವುದು ಸಾಧ್ಯವಿಲ್ಲ ಎಂದು ತಕರಾರು ಮಾಡುವರು ಸಭಿಗರು ನಗುವರು ವೆಂಕಟಕೃಷ್ಣ ಎನ್ನುವರು ನಗುವರು ಶ್ರೀನಿವಾಸರಾಯರು ಮುಖಕೊಂಚು ಕಹಿ ಮಾಡಿಕೊಂಡು ಇವರು ಏನೋ ವಾದ ಹೇಳುತ್ತಾರಲಪ್ಪ ಎನ್ನುವರು ಇಂತಹದ್ದು ಸಾರ್ವಜನಿಕ ವಿಚಾರಗಳಲ್ಲಿ ವಾಸುದೇವರಾಯರಿಗಿದ್ದ ವಿಚಾರ ಸ್ವಾತಂತ್ರ್ಯ ಪೌರಸಭಾಧ್ಯಕ್ಷ ವಾಸುದೇವರಾಯರನ್ನು ಸರಕಾರದವರು ಚಿಕ್ಕಮಗಳೂರು ಮುನ್ಸಿಪಲ್ ಕೌನ್ಸಿಲಿನ ಅಧ್ಯಕ್ಷರಾಗಿರುವಂತೆ ನಿಯಮಿಸಿದರು ಸರ್ಕಾರಿ ಚಾಕರಿಯಲ್ಲಿಲ್ಲದ ಖಾಸಗಿ ಸಾರ್ವಜನಿಕರನ್ನು ಮುಂದಕ್ಕೆ ತರಬೇಕೆಂದು ವಿಶ್ವೇಶ್ವರಯ್ಯನವರು ಮಾಡುತ್ತಿದ್ದ ಏರ್ಪಾಟುಗಳಲ್ಲಿ ಇದು ಒಂದು ವಾಸುದೇವರಾಯರು ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಆಡಳಿತವನ್ನು ಬಿಗಿ ಹೊರಟರು ಯಾವ ಯಾವ ಮುನ್ಸಿಪಲ್ ಕೌನ್ಸಿಲರ್ ಕಂದಾಯ ನಿಲ್ಲಿಸಿಕೊಂಡಿದ್ದಾರೆ ಯಾವ ಯಾವ ಪ್ರಬಲರು ಜಮೀನು ಮಾಡಿಕೊಂಡಿದ್ದಾರೆ ಯಾರು ಯಾರು ಸಾರ್ವಜನಿಕ ವಸ್ತುಗಳನ್ನು ದುರುಪಯೋಗ ಮಾಡುತ್ತಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಕ್ರಮ ನಡೆಸ ಹೊರಟರು ಇದು ಆರೆಂಟು ತಿಂಗಳು ನಡೆದ ಮೇಲೆ ಅಲ್ಲಲ್ಲಿ ಗುಸುಗುಸುಗಳು ಹಾಹಾಕಾರಗಳು ಹೊರಟು ವಾಸುದೇವರಾಯರಿಗೆ ಜನರಲ್ಲಿ ಬೇಸರ ಹುಟ್ಟುವಂತೆ ಮಾಡಿ ಮಾಡಿದವು ಜವಾಬ್ದಾರಿ ಹುದ್ದೆಯಲ್ಲಿರುವವನು ಪ್ರಾಮಾಣಿಕನಾಗಿಯೂ ನಿರ್ದಾಕ್ಷಿಣ್ಯವಾಗಿಯೂ ನಡೆದರೆ ಅವನಿಗೆ ಊರೇಜನ ಕೊಡುವ ಪ್ರತಿಫಲ ಇಂತಹದ್ದೆಂಬುದಕ್ಕೆ ವಾಸುದೇವರಾಯರ ಚರಿತ್ರೆ ಒಂದು ನಿದರ್ಶನ